ಎರಡನೆಯ ತರಂಗ ಮಹಾರಾಜ ಕೌಶಿಕನು ಆಶ್ರಮದಲ್ಲಿ ತನ್ನ ಶಿಬಿರದಲ್ಲಿ ಬ್ರಹ್ಮಶ್ರಿಯಿಂದ ಸತ್ಕಾರವನ್ನು ಪಡೆದು ಸಂತೋಷಪರವಶನಾಗಿ ಆಶ್ಚರ್ಯಮಗ್ನಾಗಿ ಸಂಭ್ರಾ ಸಂಭ್ರಾಂತನಾಗಿ ಕುಳಿತಿದ್ದಾನೆ ಸತ್ಕಾರವು ಅತನು ನಿರೀಕ್ಷಿಸುವುದಕ್ಕೂ ಆಗದೃಷ್ಟು ದೊಡ್ಡದು ತನ್ನಂತಹ ಅಧಿರಾಜನಿಗೂ ಸಾಧ್ಯವೇ ಎನ್ನುವಷ್ಟು ಹಿಮ್ಮೆ ಹಿರಿದು ಅರಸನಿಂದ ಹಿಡಿದು ಆಡಿನವರಿಗೆ ಆನೆಯಿಂದ ಹಿಡಿದೋ ನಾಯಿಯವರಿಗೆ ಎಲ್ಲರಿಗೂ ಸತ್ಕಾರವು ನಡೆದಿದೆ ನಿಜವಾಗಿಯೂ ಅದು ಸಮಾರಾಧನಾ ಕೌಶಿಕನು ಚಿಂತಿಸುತ್ತಿದ್ದಾನೆ ಈತನ ಕುಲಪತಿಯೇ ನಿಜ ಆದರೂ ಧರ್ಮಿಷ್ಠನಾದ ಇತನು ಒಂದು ವರ್ಷಕ ವರ್ಷಕ್ಕಾಗುವಷ್ಟು ಮಾತ್ರ ಸಂಭಾರಗಳನ್ನುಳ್ಳುವನು ಈ ದಿನದ ಸತ್ಕಾರಕ್ಕೆ ಆಗಿರುವ ದ್ರವ್ಯ ಸಂಭಾರಗಳನ್ನು ಕುರಿತು ಯೋಚಿಸಿದರೆ ಈ ಆಶ್ರಮಕ್ಕೆ ಬಹುಶಃ ಐದು ವರ್ಷಕ್ಕಾದರೂ ಆದಿತು ನಾನು ಬಂದು ಈತನಿಗೆ ಹೀಗೆ ಅನಾನುಕೂಲವಾಯಿತು ನನ್ನಿಂದ ತೊಂದರೆಯಾಯಿತು ಅಥವಾ ಈ ಬ್ರಹ್ಮಶಿವ ದೇವಲೋಕದಿಂದ ಏನಾದರೂ ಎಲ್ಲವನ್ನೂ ತರಿಸಿದನು ಉಂಟು ಶಿಷ್ಯರಾದ ನರಪತೆಗಳು ಅನೇಕರುಂಟು ಈತನಿಗಾಗಿ ಸರ್ವಸ್ವವನ್ನು ಒಪ್ಪಿಸುವವರುಂಟು ಆದರೆ ಇಷ್ಟು ಬೇಗ ಇಷ್ಟು ಸಂಭಾರಗಳನ್ನು ಒದಗಿಸುವುದು ಹೇಗೆ ಎಂದು ಮುಂತಾಗಿ ಬಹುದೀರ್ಘವಾಗಿ ಯೋಚಿಸುತ್ತಿದ್ದಾನೆ ಆಗಾಗ ಇದೆಲ್ಲ ಮಾಯಾ ಸೃಷ್ಟಿಯೋ ತಾನು ಕಂಡಿದ್ದೆಲ್ಲ ಕನಸು ಎನ್ನಿಸುತ್ತದೆ ತಾನು ನಿಂತಿರುವ ಪರ್ಣಕುಡಿಯು ನಿಜವಾಗಿಯೂ ರಾಜೋಗವಾಗಿದೆ ತಾನು ಸೇವಿಸಿದ ಅಮೃತಾನ್ನವು ಹೊಟ್ಟೆಯಲ್ಲಿದ್ದು ಅದರ ಭಾರವು ತನ್ನಲ್ಲಿರುವನೆಂಬುದನ್ನು ತೋರಿಸುತ್ತಿದೆ ಕನಸ ಕನಸುನ್ನುವುದೆಂತು ರಾಜ ಬಂದು ಕಾಣಿಸಿಕೊಂಡನು ಕೌಶಿಕನ ಪರಿಚಯನು ಅವನ ಆಗಮನ ಆಗಮನವನ್ನು ತಿಳಿಸಿದನು ರಾಜನ ಅಪ್ಪನೆಯಾಯಿತು ದೂತನು ಬಂದು ಎಲ್ಲವನ್ನೂ ಅರಿಕೆ ಮಾಡಿದನು ಆಶ್ರಮದಲ್ಲಿ ಸುರಭಿಹಿ ಮಗಳಾದ ನಂದಿನಿ ಉಂಟು ಆಕೆಯೂ ತಾಯಿಯಂತೆ ಮಹಿಮಾ ಸಂಪನ್ನಳು ಗುರುದೇವರ ಹೋಮದೇನು ಆಕೆ ಇದಿನ ದಿನ ಅತಿಥಿ ಪೂಜೆಯೆಲ್ಲ ಆಕೆಯ ಮಹಿಮೆಯಿಂದ ನಡೆದು ಇಂತಹ ಸಮಾರಂಭವು ಈ ಆಶ್ರಮದಲ್ಲಿ ಆಗಾಗ ನಡೆಯುವುದು ನಡೆಯುವುದುಂಟು ಆದರೆ ಈ ಸಲದ ವೈಭವವು ಸಂಭ್ರಮಗಳು ಇದುವರೆಗೂ ಯಾವಾಗಲೂ ಇರಲಿಲ್ಲ ರಾಜನುಮಯ ಎಲ್ಲಾ ಕಿವಿಯಾಗಿ ಕೇಳಿದನು ಒಂದು ಹಸು ಹಸುವಿನಿಂದ ಇದಿಷ್ಟು ಆ ಹಸುವು ಕಾಮಧೇನುವಿನ ಮಗಳು ಮಹಿಮಾ ಸಂಪನ್ನಳಾದ ಆಕೆಯಿಂದ ಇಂತಹ ಅತಿಥಿ ಪೂಜೆಯು ಸಾಧ್ಯ ವಸಿಷ್ಠರ ಗುಟ್ಟು ಇದು ಯಾರು ಏನು ಒಪ್ಪಿಸಿದರೂ ಬೇಡವೆನ್ನು ರಹಸ್ಯವಿದು ಆಯಿತು ಸಮ್ರಾಟರಿಗೂ ಸಾಧ್ಯವಲ್ಲದ ಕಾರ್ಯಗಳನ್ನು ಮಾಡಬಲ್ಲ ಈ ಧೇನು ಇಟ್ಟುಕೊಂಡು ಈತನಾದರೂ ಮಾಡುವುದೇನು ಇಂತಹ ರತ್ನವು ಸಮ್ರಾಟನಲ್ಲಿರಬೇಕಲ್ಲದೆ ಏನೇಕೇನಾಪಿ ತೃಪ್ತಿಯನ್ನು ಪಡೆಯುವವರು ತುಂಬಿರುವ ಆಶ್ರಮದಲ್ಲಿರುವುದೇ ಹಾಗೆಂದು ಇದನ್ನು ಕೇಳುವುದೆಂತೂ ತೆಗೆದುಕೊಳ್ಳುವುದೆಂತೂ ತಪಸ್ವಿಯಾಗಿ ಧಮಿಷ್ಠನಾಗಿರುವ ಆಶ್ರಮದಲ್ಲಿರುವುದೆಲ್ಲ ರಾಜಸ್ವ ಎಂದ ಮೇಲೆ ಅದರಲ್ಲಿಷ್ಟು ತೆಗೆದಿಟ್ಟು ಇದರ ಮೇಲೆ ರಾಜನಿಗೆ ಅಧಿಕಾರವಿಲ್ಲವೆಂದರೆ ಹೇಗೆ ಅಥವಾ ರಾಜನು ತಾನಾಗಿ ಅದನ್ನು ಬೇಡವೆಂದಿರುವನು ಬೇಡವೆಂದವನು ಬೇಕಾದಾಗ ಮತ್ತೆ ಬೇಕು ಎಂದರೆ ತಪ್ಪೇನು ಈ ಧೇನುವು ಸರ್ವಥ ರಾಜಯೋಗ್ಯವಾದುದು ವಿಕ್ರಯದಿಂದ ವಿನಿಮಯದಿಂದ ಅಥವಾ ಬಲಪ್ರಯೋಗದಿಂದ ಅಂತೂ ಸರ್ವಥಾ ಇದು ಅರಮನೆಗೆ ಬರಬೇಕು ಹಾಗೆಂದು ಬ್ರಹ್ಮಸು ಅಪಹಾರ ಮಾಡುವುದೇ ಅದರಲ್ಲೂ ವಸಿಷ್ಠರಂತಹ ಬ್ರಹ್ಮಶ್ರೀಯ ಸ್ವತ್ತನ್ನು ಅಪಹಾರ ಮಾಡುವುದೇ ಕೂಡುದು ಕೂಡ ತೆಗೆದುಕೊಳ್ಳುವುದು ಅಗ್ನಿಯನ್ನು ತೆಗೆದು ಮಳಿಲಲ್ಲಿ ಮಳಿಲಲ್ಲಿ ಕಟ್ಟಿಕೊಂಡಂತೆ ಜೀರ್ಣವಾಗುವುದು ಕಷ್ಟ ಕೂಡುದು ಕೂಡ ಹಾಗಲ್ಲ ಅಪಾರವೆಲ್ಲಿಂದ ಬಂದು ರೂಪವೆಲ್ಲ ದೇವತೆಗಳದು ದೇವತೆಗಳೆಲ್ಲ ರಾಜನಲ್ಲಿರುವವರು ರಾಜದಂಡದ ಬಲದಿಂದ ಎಲ್ಲವೂ ಸುವ್ಯವಸ್ಥಿತ ವ್ಯವಸ್ಥಿತವಾಗಿರುವುದು ಸಮಾಜದಲ್ಲಿ ಮತ್ಸ್ಯನ್ಯಾಯವು ನೆಲೆಸದಂತೆ ಕಾಪಾಡುವ ರಾಜನಿಗೆ ಎಲ್ಲರೂ ಋಣಿಗಳು ಬ್ರಾಹ್ಮಣನಾದರೂ ಬ್ರಹ್ಮಗ್ನಾದರೂ ತನ್ನ ತಪಸ್ಸಿನಲ್ಲಿಯೂ ಒಂದು ಭಾಗ ಭಾಗವನ್ನು ರಾಜನಿಗೆ ಕರವಾಗಿ ಕೊಡಬೇಕಲ್ಲವೇ ಹೀಗಿರಲು ಆ ಕರದ ಬದಲಾಗಿ ಈ ಧೇನುವೇ ಬರಲಿ ಇಲ್ಲವಾದರೆ ಬೇಕಾದುದನ್ನು ತೆಗೆದುಕೊಂಡು ಇಲ್ಲದಿದ್ದರೆ ದೇವಧೇನು ದೇವಾಂಶ ಸಂಭೂತನಾದ ರಾಜನದಾಗಲಿ ಹೇಗೆ ಹೇಗೂ ಅಪಹಾರವಲ್ಲ ಹೌದು ರಾಜನಾದವನ್ನು ಯಾವುದೊಂದು ಸಿದ್ಧಿಯನ್ನು ಉಪೇಕ್ಷಿಸಿಕೊಡುವುದು ರಾಜನ ಗುರಿ ಸಮೃದ್ಧಿ ತ್ಯಾಗವಲ್ಲ ತನಗಿರುವ ಸರ್ವ ಸಾಮರ್ಥ್ಯವನ್ನು ವಿನಿಯೋಗಿಸಿ ಸಮೃದ್ಧಿಯನ್ನು ಸಂಪಾದಿಸಬೇಕು ಹರಿಯುವ ನೀರನ್ನು ಅಡ್ಡಗಟ್ಟಿ ಉಪಯೋಗ ಉಪಯೋಗಿಸಿಕೊಳ್ಳುವಂತೆ ಬೆಳೆದು ನಿಂತಿರುವ ನಿಂತಿರುವ ಕಾಡನ್ನು ತುಣಕಾಷ್ಟಾದಿಗಳಿಗಾಗಿ ಉಪಯೋಗಿಸಿಕೊಳ್ಳುವಂತೆ ಲೋಕದಲ್ಲಿರುವ ಸಮಸ್ಯೆ ಸಿದ್ಧ ವಸ್ತುಗಳು ಸಮೃದ್ಧಿ ಸಾಧನವಾಗುವಂತೆ ಉಪಯೋಗಿಸಬೇಕಾದು ರಾಜಧರ್ಮ ಅದನ್ನು ಬಿಟ್ಟು ಕಾರಣಾಂತರ ಲುಬ್ಧನಾಗಿ ದೊರಕಿದ ಅವಕಾಶವನ್ನು ಬಿಟ್ಟರೆ ಅದು ಅವನ ದೌರ್ಬಲ್ಯ ನಿಜ ದಿಟ ಸಂಗ್ರಹಿಸಬೇಕಾದ ವಸ್ತುವನ್ನು ಸಂಗ್ರಹಿಸದೆ ಬಿಟ್ಟರೆ ಲೋಕವನ್ನು ಅಳುವುದಾದರೂ ಅದರಿಂದ ಇದು ಕರ್ತವ್ಯ ರಾಜನಿಗೆ ತನ್ನ ಸಿದ್ಧಾಂತವು ಸರಿಯೇ ಎಂದು ಇನ್ನೂ ಅನುಮಾನ ಆದರೂ ರಾಜಸಹಜವಾದ ತೀವ್ರತೆಯಿಂದ ಸಿದ್ಧಾಂತವನ್ನು ಸರಿಮ ಎಂದನು ಮನಸ್ಸು ಕಾರ್ಯೋನ್ಮುಖವಾಗಿರಲು ಬುದ್ಧಿಯು ವಿಚಿಕಿತ್ಸೆ ಮಾಡುವುದೆಂದು ಜಿಜ್ಞಾಸೆಗೆ ಅವಕಾಶವಿಲ್ಲ ರಾಜದೂತನಿಗೆ ಅಪ್ಪಣೆಯಾಯಿತು ಭಗವಾನರ ಸಮಯವನ್ನು ನೋಡಿಕೊಂಡು ಬಾ ರಾಜದೂತನು ಮಿಂಚಿನಿಂದ ಮಿಂಚಿನ ವೇಗದಿಂದ ಓಡಿ ಹೋಗಿ ಉತ್ತರ ಉತ್ತರವನ್ನು ತಂದನು ಗುರುದೇವರ ಅಪ್ಪಣೆಯಾಯಿತು ಸಂಜೆಯು ಸಮೀಪೆಯನ್ನು ಸಮೀಪಿಸುತ್ತಿದೆ ತಮೋಗುಣದ ವೇಳೆ ಸಂಜೆಯು ಮುಗಿದ ಮೈಲಾದರೆ ಚೆನ್ನ ಈಗಲೇ ಬರಬೇಕು ಎಂದರೆ ರಾಜರ ಅಭಿಪ್ರಾಯವಾದರೆ ಅವರ ಆಜ್ಞೆಯೇ ನಮಗೆ ಸರ್ವದಾ ಮಾನ್ಯ ರಾಜನು ತಲೆ ತೂಗಿದನು ಹೌದು ಆಳುವ ಅರಸನಿಲ್ಲದಿದ್ದರೆ ಲೋಕವೇ ಆಳುವುದು. ಆದುದರಿಂದಲೇ ಸರ್ವರವೂ ಆ ಅರಸನಿಗೆ ತಲೆಬಾಗಬೇಕು ಎಲ್ಲಾ ತೇಜಸ್ಸು ರಾಜತೇಜದ ಮುಂದೆ ಒಂದು ಗಲಗಾದರೂ ಮಂಕಾಗಬೇಕು ಆಯಿತು ತಮೋ ಗುಣದ ವೇಳೆ ಎಂದರಲ್ಲ ಸರಿ ಅದು ನಮ್ಮನ್ನೇನು ಮಾಡೀತು ಬ್ರಹ್ಮಶಿಯಾಗಿ ತಪಸ್ವಿ ಶ್ರೇಷ್ಠನಾಗಿ ಬ್ರಹ್ಮನಾಗಿ ಗುಣಾತೀತನಾಗಿರುವ ಬ್ರಾಹ್ಮಣ ಆತನು ರಾಜನನ್ನು ತಿರಸ್ಕರಿಸಿದವನಲ್ಲ ಇಷ್ಟೆಲ್ಲ ಆತಿಥ್ಯ ಮಾಡಿ ನಮಗೆ ಗೌರವ ತೋರಿಸಿದ್ದಾನೆ ಸರ್ವ ಪ್ರಕಾರದಿಂದಲೂ ಆತನಲ್ಲಿ ಅಷ್ಟಮೋಚಿತವಾದ ವಿನಯವನ್ನು ಬಿಡದೆ ನಡೆಯಬೇಕಾದ ಸರ್ವಥಾ ಸಂಕಲ್ಪವನ್ನು ಮಾಡಿರುವ ನಾವು ಸರ್ವತೇಜೋಮಯನಾದ ರಾಜ ಸರ್ವದೇವತಾಮಯನಾದ ಬ್ರಾಹ್ಮಣ ಈ ಇರುವರ ನಡುವೆ ಕಾಲಧೇನು ನಡೆದಿತು ಎಂದು ಗೊತ್ತು ನಾವು ಈಗಲೇ ಬರುವುದಾಗಿ ಬ್ರಹ್ಮಿಗಳ ಸನ್ನಿಧಿಯಲ್ಲಿ ವಿಜ್ಞಾಪಿಸು ಎಂದು ದೂತನಿಗೆ ಕಳಿಸಿದನು ನಾನು ಅವನ ಹಿಂದೆಯೇ ಅತಿ ಮಿತಿ ಪರಿವಾರವಾಗಿ ಪಾದಾಚಾರಿಯಾಗಿ ವಸಿಷ್ಠರ ಪರ್ಣಶಾಲೆಯ ನಡೆದು ಹೊಟ್ಟನು ರಾಜನು ದೂರ ಹೋಗುತ್ತಿದ್ದ ಹಾಗೆಯೇ ಸಮಾರಾಧನೆಯ ವಿಶೇಷ ಬೋಧನೆ ಭೋಜನಕ್ಕಾಗಿ ಬಂದಿದ್ದ ಭಾರಿಯ ೃವೊಂದು ಮೇಲಕ್ಕೆದ್ದು ಹೋಗಿ ಫಲಭಾರ ನಮ್ರವಾಗಿದ್ದ ಶಾಖೆ ಮೇಲೆ ಕುಳಿತುಕೊಂಡಿತು ಅದರ ಭಾರವನ್ನು ತಡೆಯಲಾರದೆಯೋ ಅಥವಾ ಇನ್ನೇನೋ ಆ ಶಾಖೆಯು ಮುರಿದುಬಿತ್ತು